ಪಾಶಂಪಲ್ಲಿ ಆದಪನವರು. ನಾನು ಚಿಕ್ಕಂದಿನಲ್ಲಿ ಪಟೇಲನಾಗಬೇಕೆಂದು ಆಸೆಪಟ್ಟಿದ್ದೆ ಆ ಹುದ್ದೆಯ ಸಂಬಳ ಭಾರಿಯಾದದೆಂದಲ್ಲ ಪಟೇಲನು ಸ್ವತಂತ್ರ ಪುರುಷ ಇತರರ ಆಜ್ಞೆಗಾಗಿ ಕಾದಿರಬೇಕಾದವನಲ್ಲ ಪಟೇಲನಲ್ಲಿ ಜನರಿಗೆ ಗೌರವ ಹೆಚ್ಚು ಅವನ ಮಾತಿನಂತೆ ಜನ ನಡೆಯುತ್ತಾರೆ ಈ ಎರಡು ಆಕರ್ಷಣೆಗಳ ಜೊತೆ ಇನ್ನೂ ಹೊಂದಿತ್ತು ಪಟೇಲನಿಗೆ ಓದುಬರ ಓದು ಬರಹ ಪ್ರಸಕ್ತಿ ಹೆಚ್ಚಾಗಿರಲಿಲ್ಲ ಪರೀಕ್ಷಾ ಪ್ಯಾಸಗಳ ಅವಾಂತರವಿರಲಿಲ್ಲ ನನ್ನ ತಂದೆ ಅಜ್ಜಂದಿರ ಸ್ನೇಹಿತರಲ್ಲಿ ಪಟೇಲರು ನಾಲ್ವ ನಾಲ್ವರ ಐವರಿದ್ದರು ಅವರ ಧೋರಣೆಯನ್ನು ಜನ ಅವರಲ್ಲಿಟ್ಟಿದ ಗೌರವವನ್ನು ನಾನು ಕಂಡಿದೆ. ಅವರ ಜವಾಬ್ದಾರಿ ಎಂತಾದ್ದು ಕಷ್ಟವೆಂತಾದ್ದು ಇದನ್ನು ನಾನು ಕಂಡಿರಲಿಲ್ಲ ಪಟೇಲಾ ಹೇಗಿರಬೇಕು ನನ್ನ ಹುಚ್ಚನ್ನು ಬಿಡಿಸುತ್ತಿದ್ದವರು ನನ್ನ ಅಜಂದಿರು ಅವರು ಎರಡು ಮಾತು ಹೇಳಿದರು ಪಟೇಲರಿಗೆ ಲೋಕಾನುಭವ ಮನುಷ್ಯ ಸ್ವಭಾವದ ತಿಳುವಳಿಕೆಯೂ ಇರಬೇಕು ಹಾಗೆಯೇ ಅವನು ತನ್ನ ನಡತೆ ನುಡಿಗಳಿಂದ ಜನರ ವಿಶ್ವಾಸವನ್ನು ಸಂಪಾದಿಸಿ ಕೊಂಡವನಾಗಿರಬೇಕು ಈ ಎರಡಕ್ಕೂ ಕಾಲ ಹಿಡಿಯುತ್ತದೆ ಹದ್ನಾಕು ಹದ್ನೈದು ವರ್ಷದ ಹುಡುಗನನ್ನು ಪಟೇಲ ಂದು ಯಾರು ಒಪ್ಪಿಕೊಳ್ಳುವುದಿಲ್ಲ ಈ ಮಾತಿನ ಅರ್ಥ ಕೆಲವು ವರ್ಷಗಳಾದ ಮೇಲೆ ನನಗೆ ರುಜುವಾತಿಗೆ ಬಂದಿತು. ಪಟೇಲನು ಊರಿನ ಯಜಮಾನ ಅವನಿಗೆ ಊರಿನ ಜನರ ಚಾಲುಚಲನೆಗಳು ತಿಳಿಯದೇ ಇದ್ದರೆ ಅವನ ಕಾರು ಉಚ್ಚಾಟವಾಗುತ್ತವೆ ಅವನ ಯೋಗ್ಯತೆಯನ್ನು ಜನ ಅವನಲ್ಲಿ ನಂಬಿಕೆ ಇಟ್ಟಿರಬೇಕು ಈ ಎರಡು ಸಂಗತಿಗಳು ನಡೆದಲ್ಲದೆ ಪಟೇಲಗಿರಿ ಯಶಸ್ವರವಾಗದು ಆದ್ಯಪ್ಪನವರು ಪಾಶಂಪಲ್ಲಿ ಆದ್ಯಪ್ಪನವರು ಪಟೇಲರು ಅವರು ತೆಲುಗು ಭಾಷೆ ಮಾತನಾಡುವ ಬ್ರಾಹ್ಮಣರು ವೆಲನಾಡಿನವರಿರಬಹುದು ಅವರು ಹೀಗೆ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಇದ್ದವರು ನಾನು ನಾಲ್ಕೈದು ವರ್ಷದವನಾಗಿದ್ದಾಗ ಅವರನ್ನು ಒಂದು ಸಾರಿ ದೂರದಿಂದ ನೋಡಿದ ಜ್ಞಾಪಕ ಅವರನ್ನು ಕುರಿತು ಹಿರಿಯರಿಂದ ಪದೇ ಕೇಳಿದ್ದೇನೆ ಈಗ ನಾನು ಹೇಳಬೇಕೆಂದಿರುವುದು ಆ ಹಿಂದಿನವರ ಮಾತಿನ ತಿರುಳು ಪಾಶಂಪಲ್ಲಿ ಕೋಲಾರ ಜಿಲ್ಲೆಯ ತೆಲುಗು ಪ್ರಾಂತ್ಯದಲ್ಲಿ ಇದ್ದ ಒಂದು ಹಳ್ಳಿ ಅದು ಈಗ ಇದೆಯೋ ಇಲ್ಲವೋ ನಾನು ವಿಚಾರಿಸಿಲ್ಲ ಪಾಶಂಪಲ್ಲಿ ಎಂಬ ಪಾಯಸಪಲ್ಲಿ ಅಥವಾ ಪಾಯಸದ ಹಳ್ಳಿ ಎಂದು ಮೊದಲಿದ್ದಿರಬೇಕು ಬಹು ವರ್ಷಗಳ ಜನರ ಬಾಯಿಯದನ್ನು ಪಾಶಂಪಲ್ಲಿ ಎಂದು ಉಚ್ಚರಿಸಿತು ಆ ಹಳ್ಳಿಯ ನೆರೆಹೊರೆಯ ನಾಲ್ಕೈದು ಗ್ರಾಮಗಳ ಪಟೇಲರು ಆದ್ಯಪನವರು ಅವರವರಮಾನ ವರಮಾನ ಗ್ರಾಮ ಗ್ರಾಮಕ್ಕೊಂದಕ್ಕೆ ಪತ್ತು ರೂಪಾಯಿಯಂತೆ ಐದು ಗ್ರಾಮಗಳ ಪೋಟಗಿ ವರ್ಷಕ್ಕೆ ಒಟ್ಟು ಒಂದು ನೂರು ರೂಪಾಯಿಗಳಿದ್ದಿರಬಹುದು ಪೋಟಗಿ ಎಂದರೆ ಸರ್ಕಾರ ಒಂದು ಹಳ್ಳಿಯ ಶಾಮುಬೊಗನಿಗೆ ಅಥವಾ ಪಟೇಲನಿಗೆ ವರ್ಷಕ್ಕೊಮ್ಮೆ ಸಂದಾಯ ಮಾಡುವ ಕಮಿಷನ್ ಸಾಮಾನ್ಯವಾಗಿ ಗ್ರಾಮದ ಹುಟ್ಟುವಳಿ ನೋರಾಗಿದ್ದಲ್ಲಿ ಅದರಲ್ಲಿ ನಾಲ್ಕು ರೂಪಾಯಿಯಷ್ಟು ಶಾನುಭೋಗನಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ದರದಲ್ಲಿ ಪಟೇಲನಿಗೂ ಕೊಡುತ್ತಿದ್ದರು ಈ ಪೋಟಗಿಯ ಪಟೇಲನಿಗಿದ್ದ ನಗದು ವರ್ಮಾನ ಆದರೆ ಈ ನಗದು ವರಮಾನವನ್ನು ನಂಬಿಕೊಂಡು ಯಾವ ಪಟೇಲನು ಇದ್ದವನಲ್ಲ ಅದೇ ಪನವರಿಗೆ ಸ್ವಂತ ಜಮೀನುಗಳಿದ್ದವು ಅದರಿಂದ ಅವರ ಕುಟುಂಬಕ್ಕೆ ಬೇಕಾದಷ್ಟು ದೌಸಧಾನ್ಯ ಬರುತ್ತಿತ್ತು ಅವರು ಉದಾರಿಗಳು ಸಾಂಪ್ರದಾಯಿಕವಾಗಿ ಬಂದಿದ್ದ ದಾನ ನಡೆಸುತ್ತಿದ್ದರು ಇದಕ್ಕೆ ಬೇಕಾಗುವಷ್ಟು ದವಸ ಅವರಿಗೆ ಸ್ವಂತ ಜಮೀನಿನಿಂದ ಬೆಳೆದು ಬರುತ್ತಿದ್ದವು ಅದೇ ಪನವರ ಕುಟುಂಬದಲ್ಲಿ ಹದಿನೈದು ಇಪ್ಪತ್ತು ಮಂದಿ ಇದ್ದರು ಅವರ ತಮ್ಮಂದಿರುವ ಅವರ ಮಕ್ಕಳುಗಳು ಸೋದರಳಿಯಂದಿರು ಮನೆ ತಪ್ಪಿದ ಹಿರಿಯ ಹೆಂಗಸರು ಇವರೆಲ್ಲಾ ಅವರ ಸಂಸಾರ ಇದರ ಜೊತೆಗೆ ಅವರ ಮನೆಗೆ ಬರುತ್ತಿದ್ದ ಅತಿಥಿ ಅಭಾಗ್ಯತರುಗಳು ದಿನ ದಿನವೂ ಇಬ್ಬರು ಮೂವರಿರುತ್ತಿದ್ದರು ಇದೇ ಹಿಂದೂಗಳ ಸೋಷಿಯಲಿಸ್ಮ್ ಅಥವಾ ಸಮಾಜ ಸೌಮ್ಯವಾದ ಅವರ ಜೀವನದ ಮಟ್ಟ ಸಾಮಾನ್ಯ ಮಧ್ಯವರ್ಗದ್ದು ಅವರು ಯಾವ ಆಹಾರ ಸಾಮಗ್ರಿಯನ್ನು ಅಂಗಡಿಯಿಂದ ಕೊಂಡು ತರಬೇಕಾಗಿರಲಿಲ್ಲ ಸಾಸಿವೆ ಮೊದಲುಗೊಂಡು ಜಮೀನು ತೋಟಗಳಿಂದ ಬೆಳೆದು ಬರುತ್ತಿದ್ದವು ಮನೆಯಲ್ಲಿ ಯಾವಾಗಲೂ ಎರಡು ಎಮ್ಮೆ ಎರಡು ಆಕಳು ಕರೆಯುತ್ತಿದ್ದವು ಆದ್ದರಿಂದ ಹಾಲು ಮೊಸರು ತುಪ್ಪಗಳು ಸಮೃದ್ಧವಿದ್ದವು ಮನೆಯಲ್ಲಿ ಮೂರ್ನಾಲ್ಕು ಮಂದಿ ಹೆಂಗಸರಿದ್ದರಿಂದ ಅಡಿಕೆ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಿದ್ದರು ಹೀಗೆ ಸುಖ ಭೋಜನ ಮನಸ್ಸಿನ ನೆಮ್ಮದಿ ಅವು ಈ ವಾತಾವರಣದ ಮುಖ್ಯ ಲಕ್ಷಣಗಳಾಗಿದ್ದವು ವ್ಯಕ್ತಿ ಪ್ರಭಾವ ಆದೇಪನವರಿಗೆ ಪಿತ್ರಾರ್ಜಿತವಾಗಿ ಬಂದ ಭೂಸ್ವತ್ತು ಪಟೇಲಿ ಅಧಿಕಾರವೂ ಅವರ ಸ್ವಂತ ವ್ಯಕ್ತಿ ಪ್ರಭಾವವಿಲ್ಲದೇ ಹೋಗಿದ್ದರೆ ಅವರ ಜೀವನ ಅಷ್ಟು ತೃಪ್ತಿಕರವಾಗಿ ನಡೆಯುತ್ತಿತ್ತು ಎಂದು ಹೇಳಲಾಗದು ಅವರಿಗೆ ಹೆಸರು ಬಂದಿರುವುದು ಅವರ ವ್ಯಕ್ತಿ ಪ್ರಭಾವದಿಂದ ಅದನ್ನು ಕುರಿತು ಒಂದು ಮಾತು ಹೇಳುವುದಿದೆ ಅವರ ದೇಹದ ಲಕ್ಷಣದಲ್ಲಿ ಮುಖ್ಯವಾದ ಅಂಶ ಅವರ ಕುಟುಂಬತನ ಕುಂಟುತನ ಅವರ ಚರ್ಚೆಯ ಲಕ್ಷಣದಲ್ಲಿ ಮುಖ್ಯವಾದ ಅಂಶ ಅವರ ಜೋರು ಮತ್ತು ಕಟ್ಟುನಿಟ್ಟು ಅವರ ಹುಟ್ಟಿನಿಂದ ಹೇಳವರೋ ಅಥವಾ ಪೆಟ್ಟು ತಗಲಿ ಕಾಲು ಊನವಾಯಿತೋ ಅಥವಾ ಯಾವುದಾದರೂ ವ್ಯಾಧಿಯೋ ನನಗೆ ತಿಳಿಯದು ಆದರೆ ಅವರಿಗೆ ಕಾಲು ನಡೆಯ ಅಸಾಧ್ಯವಾಗಿತ್ತು ಅವರ ದರ್ಬಾರು ವಿಶೇಷವಾಗಿ ಅವರ ಮನೆಯ ಮುಂದಿನ ಮೊಗಸಾಲೆಯಲ್ಲಿ ಜಗಲಿಯ ಮೇಲೆ ನಡೆಯುತ್ತಿತ್ತು ಶಾನುಭಗರು ಹಳ್ಳಿಯ ಜನರು ಇಷ್ಟಮಿತ್ರರು ಅಲ್ಲಿ ಸೇರುತ್ತಿದ್ದರು ಈ ದರ್ಬಾರು ಸಾಮಾನ್ಯವಾಗಿ ಸಂಜೆಯ ರಾತ್ರಿ ಹೊತ್ತು ನಡೆಯುತ್ತಿತ್ತು ಬಹುಶಃ ಇದನ್ನು ಕಂಡೇ ಜನ ಒಂದು ಗಾದೆಯನ್ನು ಕಟ್ಟಿದರು ಕುಂಟೋಣಿ ಪಾರ್ಪತ್ಯಂ ಇಂಟ ಮುಂದರ ಕುಂಟನ ಯಜಮಾನಿಕೆ ಅವರ ಮನೆಯ ಮುಂದೆ ಈ ಗಾದೆ ಈಗಲೂ ಬಳಕೆಯಲ್ಲಿದೆ ದಿನಚರಿ ಬೆಳಗಿನ ಜಾವ ಸುಮಾರು ಐದು ಗಂಟೆಯ ವೇಳೆಗೆ ಆದ್ಯಪನವರ ದಿನಚರಿ ಪ್ರಾರಂಭವಾಗುತ್ತಿತ್ತು ಅವರು ಮುಖ ಪ್ರಕ್ಷಾಳನ ಮಾಡಿಕೊಂಡು ವಿಭೂತಿ ಧರಿಸಿ ಮೈಗೆ ಕವಚ ತೊಟ್ಟು ತಲೆಗೆ ರುಮಾಲಿಟ್ಟು ಒಂದು ಅಂಗವಸ್ತ್ರವನ್ನು ಭುಜದ ಮೇಲೆ ನೀಡವಾಗಿಬಿಟ್ಟು ಪ್ರಯಾಣಕ್ಕೆ ಸಿದ್ಧರಾಗಿರುತ್ತಿದ್ದರು ಆಗ ಮನೆಯ ಬೇರೆ ಆಳುಗಳೋ ಇಬ್ಬರೂ ಆ ಬಂದು ಅವರನ್ನೆತ್ತಿ ಕುದುರೆಯ ಮೇಲೆ ಕುಳ್ಳಿರಿಸುತ್ತಿದ್ದರು ಕುದುರೆಯ ಮೇಲೆ ಕುಳಿತು ಲಗಮೇಳಿದೊಡನೆಯೇ ಆದಪ್ಪನವರು ಹೆಳವನಾಗಿದ್ದದ್ದು ಹೋಗಿ ಶೂರನಾಗುತ್ತಿದ್ದರು ನೆಲದ ಮೇಲೆ ಹೆಳವ ಕುದುರೆಯ ಮೇಲೆ ಶೂರ ಹೀಗೆ ಹೊರಟವರು ಮಧ್ಯಾಹ್ನ ಮನೆಗೆ ಹಿಂತಿರುಗುವವರೆಗೂ ಕುದುರೆಯಿಂದ ಇಳಿಯುತ್ತಿರಲಿಲ್ಲ ಅವರು ಪಾಷಂಪಲ್ಲಿ ಪಲ್ಲಿಯಿಂದ ಬೇರೆ ಹಳ್ಳಿಗೆ ಹೋಗುವಾಗ ದಾರಿಯಲ್ಲಿ ಅಲ್ಲಲ್ಲಿ ಆಯಾ ಗ್ರಾಮಗಳ ಮುಖಂಡರು ಇತರರು ಬಂದು ಸೇರಿ ತಮ್ಮ ತಮ್ಮ ಸುಖಗಳನ್ನು ಅವರೊಡನೆ ಹೇಳಿಕೊಳ್ಳುತ್ತಿದ್ದರು ಆದ್ಯಪ್ಪನವರಿಗೆ ಯಾರನ್ನಾದರೂ ನೋಡಬೇಕೆಂದು ಮನಸ್ಸಾದಾಗ ಅವರು ತಮ್ಮ ಜೊತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ ತೋಟಿಯನ್ನೋ ತಳಾರಿಯನ್ನೋ ಬೇರೆ ಯಾರನ್ನೋ ಕಳುಹಿಸಿ ಬೇಕಾದವರನ್ನು ಕರೆ ಕರೆತರಿಸುತ್ತಿದ್ದರು ಹೀಗೆ ಅವರಿಗೆ ತಮ್ಮ ಗ್ರಾಮಗಳ ಜನಜೀವನದ ಸಂಗತಿಗಳು ತಿಳಿಯ ಬರುತ್ತಿದ್ದವು ಯಾರ ಸಂಸಾರದಲ್ಲಿ ಜಗಳ ಬೆಳೆ ಬಂದದ್ದು ಸಾಲದು ಯಾರಿಗೆ ಹಣದ ತಾಪತ್ರೆಯ ಯಾರಿಗೆ ಸಂಸಾರದಲ್ಲಿ ಇದರ ಬಗೆಯ ತೊಡಕು ಇದೆಲ್ಲ ಆತನವರ ಕಿವಿಯನ್ನು ಮುಟ್ಟುತ್ತಿತ್ತು ಕಷ್ಟವನ್ನು ಹೇಳಿಕೊಂಡವರಿಗೆ ಸಾಧ್ಯವಿದ್ದ ಸಹಾಯವನ್ನು ಮಾಡುವುದರಲ್ಲಿ ಆದ್ಯಪ್ಪನವರು ಸಂತೋಷವುಳ್ಳವರಾಗಿದ್ದರು ಕೆಲವರಿಗೆ ಸಮಾಧಾನ ಹೇಳುವರು ಕೆಲವರಿಗೆ ಬುದ್ಧಿ ಕಲಿಸುವರು ಇನ್ನು ಕೆಲವರಿಗೆ ಸಾಲ ಸೋಲಗಳಿಗೆ ಸಹಾಯ ಮಾಡುವರು ಈ ಆ ನಾಲ್ಕೈದು ಗ್ರಾಮಗಳ ಎಲ್ಲ ಕುಟುಂಬಗಳು ಆದ್ಯಪ್ಪನವರ ಕುಟುಂಬದ ಶಾಖೋಪಶಾಖೆಗಳೆನಿಸುವಂತಿತ್ತು ಜನರ ಜೀವನವೇ ಅವರ ಜೀವನ ಆದ್ಯಪ್ಪನವರ ಜೀವನದಲ್ಲಿ ಮುಖ್ಯ ಭಾಗ ಅವರ ಸುತ್ತಮುತ್ತಲ ಗ್ರಾಮಗಳ ಜನರ ಜೀವನ ಆದ್ಯಪ್ಪನವರು ಕೆಲವರಿಗೆ ಬುದ್ಧಿ ಕಲಿಸುತ್ತಿದ್ದಾರೆಂದು ಹೇಳಿದಲ್ಲವೇ ಅದಕ್ಕೆ ಅವಶ್ಯಕತೆ ಎಷ್ಟೋ ಆ ಕಾಲದಲ್ಲಿಯೂ ಸುಲ್ಲಾಡುವವರು ಮೊಸಗಾರರು ಪುಂಡಾಟಿಕೆ ಮಾಡುವವರು ಇದ್ದರು ಅವರನ್ನೆಲ್ಲ ಒಂದು ತಹಬಂದಿಗೆ ತಂದಿದ್ದದ್ದು ಆದ್ಯಪನವರ ತರ್ಪ ಅವರು ಎಲ್ಲರಿಗೂ ಹಿತರಾಗಿದ್ದರೂ ಎಲ್ಲರಿಗೂ ಅವರ ವಿಷಯದಲ್ಲಿ ಭಯ ಭಕ್ತಿಗಳಿದ್ದವು ಅವರ ಸುಪರ್ದಿನ ಐದು ಗ್ರಾಮಗಳಲ್ಲಿ ಅವರ ಮಾತನೂ ಇರುವ ಪೀಳೆ ಒಂದು ಇರಲಿಲ್ಲ ಆದ್ದರಿಂದ ಒಂದು ಗಾದೆ ಆ ಬಳಕೆಯಾಗಿತ್ತು ಆಗಾದೆ ತಿರುಗಿನದು ಶೈಲಿ ಕೊಂಚ ಗ್ರಾಮ್ಯ ವಾಚಕರು ಸಹನೆಯಿಂದ ಕ್ಷಮಿಸಬೇಕು ಅದು ಹೀಗೆ ಪಾಚಂಪಲ್ಲಿ ಆದ್ಯಪ್ಪಗಾರು ಪಿತ್ತಮಂಟೆ ಪಿತ್ತಾಲ ಪಾಚಂಪಲ್ಲಿ ಆದ್ಯಪನವರು ಹೊಸದರೆಂದರೆ ಹೊಸಬೇಕು ಅಹ್ ಅವರ ಮಾತೆ ಕಡೆಯ ಆಜ್ಞೆ ಸಾಮಾನ್ಯವಾಗಿ ಈ ಮಾತನ್ನು ಹೇಳುತ್ತಿದ್ದುದು ಅವರ ಕಂದಾಯ ವಸೂಲಿಯ ವಿಷಯದಲ್ಲಿ ಪಟೇಲರ ಮುಖ್ಯ ಕರ್ತವ್ಯಗಳಲ್ಲಿ ಮೊದಲನೆಯದು ಕಂದಾಯದ ವಸೂಲಿ ರೈತರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದ್ದ ಕಂದಾಯದ ಹಣವನ್ನು ಅವರಿಂದ ವಸೂಲಿ ಮಾಡುವುದು ಪಟೇಲನ ಕೆಲಸ ಅದಕ್ಕೆ ಸಂಬಂಧಪಟ್ಟ ಲೆಕ್ಕ ಪತ್ರಗಳನ್ನಿಡುವುದು ಶಾನುಭೋಗನ ಕೆಲಸ ಪಟೇಲನ ಕುಮ್ಮಕ್ಕಿಲ್ಲದೆ ಕಂದಾಯ ವಸೂಲಿ ಸಾಧ್ಯವಾಗದು ಆದಪ್ಪನವರು ರೈತರಿಂದ ಸರ್ಕಾರಕ್ಕೆ ಸಲ್ಲಬೇಕಾದದ್ದನ್ನು ವಸೂಲಿ ಮಾಡುವುದರಲ್ಲಿ ಬಹಳ ಕಷ್ಟುನಿಟ್ ಇದ್ದರು ಎಷ್ಟೋ ಮಂದಿ ರೈತರಿಗೆ ಹಣ ಸಲ್ಲಿಸಲು ಅನುಕೂಲವಿರುತ್ತಿರಲಿಲ್ಲ ಅಂಥವರು ಆದ್ಯಪನವರನ್ನು ಸ್ವಲ್ಪ ಅವಕಾಶ ಬೇಕೆಂದು ಕೇಳುವರು ಆದ್ಯಪನವರು ಮೊದಲು ನಿಷ್ಠೂರ ಮಾಡುತ್ತಿರಲಿಲ್ಲ ಮೊದಲನೆಯ ಕಿಸ್ತು ಎರಡನೆಯ ಕಿಸ್ತುಗಳಲ್ಲಿ ರೈತ ಕೇಳಿದಷ್ಟು ಕಾಲಾವಕಾಶ ಕೊಡುತ್ತಿದ್ದರು ಮೂರನೆಯ ಕಿಸ್ತು ನಾಲ್ಕನೆಯ ಕಿಸ್ತು ಬರುವ ವೇಳೆಗೆ ಅವರು ನಿರ್ದಾಕ್ಷಿಣ್ಯರಾಗುತ್ತಿದ್ದರು ಹೀಗೆ ಅವರ ಮನಸ್ಸು ಬಿಗಿಯಾದಾಗ ರೈತನಿಗೆ ಹಣ ಹೊರತು ಬೇರೆ ಉಪಾಯವಿರಲಿಲ್ಲ ಆದ್ದರಿಂದ ಪಾಶಂಪಲ್ಲಿ ಆದ್ಯಪನವರು ಕಕ್ಕು ಎಂದಾಗ ಕಕ್ಕಬೇಕು ಜನದ ಇಷ್ಟಸಮ್ಮತಿ ಆ ಕಾಲದಲ್ಲಿ ಪಟೇಲನಿಗೆ ಆಗಲಿ ಇತರ ಗ್ರಾಮಾಧಿಕಾರಿಗಳಿಗೆ ಆಗಲಿ ಅಧಿಕಾರ ವ್ಯಾಪ್ತಿಗಳನ್ನು ಕರ್ತವ್ಯ ನಿರ್ಬಂಧಗಳನ್ನು ವಿವರವಾಗಿ ತಿಳಿಸುವ ಬರದ ಕಾನೂನು ಇರಲಿಲ್ಲ ಎಲ್ಲ ಮಾಮೂಲಿನಂತೆ ಹಿಂದಿನ ಪದ್ಧತಿಯಂತೆ ನಡೆದುಕೊಂಡು ಬರುತ್ತಿದ್ದರು ಗ್ರಾಮಗಳ ಬಾರಾಬಲೂತಿ ಎಂಬ ದ್ವಾದಶಾಂಗ ವ್ಯವಸ್ಥೆಯು ವಿಜಯನಗರದ ಕಾಲದಿಂದ ಬಂದಿದ್ದದ್ದು ಎಂದು ಹೇಳುತ್ತಾರೆ ಆ ಹಿಂದಿನ ಪದ್ಧತಿಯ ಮೇರೆಗೆ ಪಟೇಲರು ನಡೆಯುತ್ತಿದ್ದರು ಜನ ನಡೆಸಿಕೊಡುತ್ತಿದ್ದರು ಗ್ರಾಮವು ಪಟೇಲನ ಕುಟುಂಬ ಪಟೇಲನು ಅದರ ಯಜಮಾನ ಅವನ ಮಾತಿಗೆ ಬೆಲೆಯೂ ಗೌರವ ಇದ್ದದ್ದರಿಂದ ಆತನು ಗ್ರಾಮಗಳನ್ನು ಆಡಿ ಸುಧಾರಿಸುವುದು ಸಾಧ್ಯವಾಯಿತು ಎಲ್ಲ ಸಾರ್ವಜನಿಕ ಕಾರ್ಯಗಳು ಜನದ ಇಷ್ಟ ಸಮತಿಯಿಂದಲೇ ನಡೆಯುತ್ತಿದ್ದ ಕಾರಣ ಹೆಚ್ಚುಗಟ್ಟಲೆ ಕಾನೂನು ಅವಶ್ಯಕತೆ ಇರಲಿಲ್ಲ ಅದೇ ನಿಜವಾದ ಸ್ವರಾಜ್ಯ ಅದೇ ಡೆಮಾಕ್ರಸಿ ಎಲ್ಲ ಜನ ಕೆಲವು ಸಂಪ್ರದಾಯಗಳನ್ನು ಸಂಸ್ಥೆಗಳನ್ನು ತಾವಾಗಿ ಅಂಗೀಕರಿಸಿ ತಾವಾಗಿ ವಿಧೇಯತೆಯನ್ನು ಸಲ್ಲಿಸುತ್ತಾರೋ ಅಲ್ಲಿ ನಿಜವಾದ ಪ್ರಜಾಪ್ರಭುತ್ವವು ನಿಜವಾದ ಪ್ರಜಾ ಸ್ವಾತಂತ್ರ್ಯವು ಕಾನೂನು ಹೆಚ್ಚಿದಷ್ಟು ಪ್ರಜೆಗಳ ಜೀವನದಲ್ಲಿ ಸರ್ಕಾರದ ಪ್ರವೇಶ ಹೆಚ್ಚಾಗುತ್ತದೆ ಸರ್ಕಾರದ ಕೈವಾಡ ಜನಜೀವನದಲ್ಲಿ ವಿಸ್ತಾರ ಪಟ್ಟಂತೆಲ್ಲ ಸ್ವಾತಂತ್ರ್ಯ ಸಂಕೋಚವಾಗುತ್ತದೆ ಈ ತತ್ವವನ್ನು ನಮ್ಮ ಜನ ಚಿಂತಿಸಬೇಕು